ಶ್ರೀಗುರುಭ್ಯೋ ನಮಃ ಹರಿ ಓ ಸಹನತು ಸಹನೌನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನಧತಮಸ್ತು ಮಾಶಾವಹೈ ಓ ಶಾಂತ ಶಾಂತಶಾಂತಿ ಹರಿ ಯೋ ಬ್ರಾ ವಿ ಪೂರ್ವ ಯೋ ವೈ ವೇದ ಪ್ರಣೋತಿ ತಸ್ ತಂಹದೇವತ್ಮಬು ಮುುರ್ವೈಶರಣಮ್ ಪ್ರಪದ್ಯೆ ಧ್ಯಾನದ ಕುರಿತಾದ ಒಂದೆರಡು ವಿಷಯ ಅದಕ್ಕೆ ಮೊದಲು ಸ್ವಲ್ಪ ನಾನು ಬರೋ ತಡ ಆಯಿತು ಕ್ಷಮಿಸಬೇಕು ಮಕ್ಕಳೆಲ್ಲೋ ಪ್ರವಾಸಕ್ಕೆ ಹೊರಡೋರಿದ್ರೂ ಅವ್ರನ್ನ ಕಳಿಸಿ ನಾನು ಬರಬೇಕಾಯ್ತು ನಾವು ಧ್ಯಾನಕ್ಕೆ ಅಂತ ಕಣ್ಣು ಮುಚ್ಕೊಂಡು ಕುಳಿತಾಗ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ನಾವು ಆಲೋಚನೆ ಮಾಡಿದ್ದೀವಿ ಈ ಧ್ಯಾನ ಅಂತ ಹೇಳುವಂಥದ್ದು ಹೊರನೋಟಕ್ಕೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಇಲ್ಲ ಅಂತ ಕಂಡರೂ ಕೂಡ ಒಳಗಡೆ ಅಂತರಂಗದಲ್ಲಿ ತುಂಬ ಚಟುವಟಿಕೆಯಿಂದ ಕೂಡಿರಬೇಕಾದಂಥ ಒಂದು ವಿಶೇಷವಾದಂಥ ಕ್ರಿಯೆ ಅಲ್ಲಿ ನಾವು ಮಾಡಬೇಕಾಗಿರುವಂತಹ ಅತಿ ಮುಖ್ಯವಾದಂಥ ಕ್ರಿಯೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಎಚ್ಚರವಿದ್ದು ಆ ಎಚ್ಚರದ ಮನಸ್ಸಿನಿಂದ ನಮ್ಮ ಇಷ್ಟ ದೇವತೆಯ ಆ ಮಂತ್ರವನ್ನು ಇಷ್ಟದೇವತೆಯ ದಿವ್ಯ ರೂಪವನ್ನ, ದಿವ್ಯ ಗುಣಗಳನ್ನು ಅದನ್ನ ಭಾವಿಸುವಂಥದ್ದು ಮೊದಲು ಮೊದಲು ಇದೆಲ್ಲ ನಮಗೆ ಒಂದು ಕಲ್ಪನೆ ಆಗಿ ಕಾಣುತ್ತದೆ ಏನೋ ಕೂತ್ಕೊಳ್ಳೋದು ಕಣ್ಮುಚ್ಕೊಳ್ಳೋದು ಮಾಡೋದು ಆದರೆ ಆ ಎಲ್ಲ ಕಲ್ಪನೆಗಳು ಕೂಡ ಎಲ್ಲ ನಮ್ಮ ಭಾವನೆ ಕೂಡ ಭಾವನೆಗಳು ಕೂಡ ಒಂದು ಸತ್ಯವನ್ನು ಅವಲಂಬಿಸಿದೆ ಅಂತ ಅಷ್ಟೇ ಗೊತ್ತಿದರೆ ಸಾಕು ಎಲ್ಲ ನಾವೇನೇನು ಧ್ಯಾನದ ಕುರಿತಾಗಿ ಭಾವಿಸ್ತೀವೋ ಇಷ್ಟ ದೇವತೆ ಕುರಿತಾಗಿ ಭಾವಿಸ್ತೀವೋ ಇದೆಲ್ಲ ಇದೆಲ್ಲದಕ್ಕೂ ಆ ಸತ್ಯ ಅಂದರೆ ಸತ್ಯ ಸಾಕ್ಷಾತ್ಕಾರದ ಆಧಾರ ಇದೆ ಸುಮ್ಮ ಸುಮ್ಮನೆ ಮಾಡಿದ್ದಲ್ಲ ಇದು ಕಲ್ಪನೆ ಅನಿಸ್ಬೋದು ಸುಮಾರು ವರ್ಷ ಕಲ್ಪನೆ ಅಂತ ಅನ್ನಿಸ್ಬೋದು ಆದರೂ ಕೂಡ ನಾವು ಅದನ್ನು ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ಅದನ್ನು ಭಾವಿಸೋದು ಅಂತ ಭಾವನೆ ಇಷ್ಟ ದೇವತೆ ಕುರಿತಾದಂಥ ಭಾವನೆ ಬಹಳ ಮುಖ್ಯವಾಗಿರುವಂಥದ್ದು ಧ್ಯಾನದಲ್ಲಿ ಕುಳಿತಾಗ ಆ ರೀತಿಯಾಗಿ ಭಾವಿಸಬೇಕು ನಾವು ಇಷ್ಟ ದೇವತೆಯನ್ನು ಸಾಕ್ಷಾತ್ತಾಗಿ ಆ ಇಷ್ಟ ದೇವತೆ ನನ್ನ ಅಂತರಂಗದಲ್ಲಿ ಆ ಇದಾನೆ ಮತ್ತು ಜ್ಯೋತಿರ್ಮಯವಾಗಿ ಇದಾನೆ ಸಾಕ್ಷಾತ್ ಆಗಿದಾನೆ ಅಂತ ಎಷ್ಟೆಷ್ಟು ಹೆಚ್ಚು ಭಾವಿಸೋಕ್ಕಾಗ್ತದೋ ಧ್ಯಾನ ಅಷ್ಟು ಚೆನ್ನಾಗ್ತದೆ ಇಷ್ಟ ದೇವತೆ ಶುಡ್ ಬಿ ಲಿವಿಂಗ್ ಯಾವುದೋ ಒಂದು ಚಿತ್ರವನ್ನು ಭಾವಿಸ್ತಾ ಇದ್ದೀವಿ ಅಂತ ಆಗಬಾರ್ದು ಸಾಕ್ಷಾತ್ ಇಷ್ಟ ದೇವತೆಯನ್ನೇ ಅಂತರಂಗದಲ್ಲಿ ನಾನು ಭಾವಿಸ್ತಾ ಇದ್ದೀನಿ ಅನ್ನುವಂಥ ಭಾವನೆಯಿಂದ ನಾವು ಮುಂದುವರಿಬೇಕು ಅಂತ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣ ವಚನ ವೇದ ಅವರ ಉಪದೇಶ ಏನಿದೆಯೋ ಆ ಪುಸ್ತಕದಲ್ಲಿ ಹೇಳ್ತಾರೆ ನಾವು ಯಾರನ್ನ ಕುರಿತಾಗಿ ಧ್ಯಾನಿಸ್ತಾ ಇರ್ತೀವೋ ಅವರ ಸ್ವಭಾವನೇ ಬಂದ್ಬಿಡುತ್ತೆ ನಮಗೆ ಯಾವನ್ನ ಯಾರನ್ನ ಕುರಿತಾಗಿ ಭಾವಿಸ್ತಾ ಇರ್ತೀವೋ ಅದೇ ಸ್ವಭಾವ ಬಂದ್ಬಿಡ್ತದೆ ನಮಗೆ ಎರಡು ಥರ ಅರ್ಥ ಮಾಡ್ಕೊಳ್ಬೋದು ನಾವು ಇಷ್ಟ ದೇವತೆಯನ್ನು ಕುರಿತಾಗಿ ಸರಿಯಾಗಿ ಧ್ಯಾನಿಸ್ತಾ ಇದ್ದರೆ ಸರಿಯಾಗಿ ಭಾವಿಸ್ತಾ ಇದ್ದರೆ ಆ ಇಷ್ಟ ದೇವತೆಯ ಸ್ವಭಾವವೇ ನಮಗೆ ಬಂದ್ಬಿಡ್ತದೆ ಏನು ಇಷ್ಟ ದೇವತೆಯ ಸ್ವಭಾವ ಬಂದ್ಬಿಡ್ತದೆ ನಾವು ದೇವರಾಗ್ಬಿಡ್ತೀವ ಹೌದು ಆ ಇಷ್ಟ ದೇವತೆಯ ಸ್ವಭಾವ ಏನಿದೆಯೋ ಅಲ್ಲಿರುವಂತಹ ಶಕ್ತಿ ಅಲ್ಲಿರುವಂತ ಸಂಯಮ ಆ ವಿವೇಕ ಆ ವೈರಾಗ್ಯ ಆ ಪ್ರೀತಿ ಆ ತ್ಯಾಗ ಆ ಎಲ್ಲ ದಿವ್ಯ ಗುಣಗಳು ಕೂಡ ನನ್ನಲ್ಲೂ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತದೆ ಇಷ್ಟ ದೇವತೆಯನ್ನು ನಾನು ಸರಿಯಾಗಿ ಭಾವಿಸ್ತಾ ಇದ್ದರೆ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು ಇದು ಇಷ್ಟ ದೇವತೆ ಕುರಿತಾಗಿ ಪಾಸಿಟಿವ್ ಸೈಡ್ ಆಯಿತು ಇನ್ನೊಂದು ಕಡೆ ಹೇಳ್ತಾರೆ ನಾವು ಯಾರ್ದಾರು ಗುಲಾಮ್ರಾಗಿ ಇದ್ದುಬಿಟ್ರೆ ಹನ್ನೆರಡು ವರ್ಷ ಅವ್ರ ಜೊತೆ ಹಾಗೆ ಇದ್ದು ಇದ್ದು ಇದ್ದು ನಾವು ಹಾಗೆ ಆಗೋಗ್ಬಿಡ್ತೀವಿ ಅಂತ ಎರಡು ಥರನೂ ಆಗ್ತದೆ ಆದ್ದರಿಂದ ಇಷ್ಟ ದೇವತೆಯನ್ನು ಕುರಿತಾಗಿ ಧ್ಯಾನಿಸ್ತಾ ಇದ್ದರೆ ಇಷ್ಟ ದೇವತೆಯನ್ನು ಕುರಿತಾಗಿ ಭಾವಿಸ್ತಾ ಇದ್ದರೆ ನಮಗೆ ಆ ಇಷ್ಟ ದೇವ ನಮ್ಮ ಇಷ್ಟ ದೇವತೆಯ ಸ್ವಭಾವವೇ ಬಂದುಬಿಡ್ತದೆ ಸ್ವರೂಪತಃ ಅದೇನೇ ನಾವು ಕೂಡ ಆದರೆ ಸ್ವಭಾವದಲ್ಲೂ ಕೂಡ ಅದು ಬರಬೇಕಾದ್ರೆ ನಾವು ಇಷ್ಟ ದೇವತೆಯನ್ನು ಧ್ಯಾನಿಸಿದ್ರೆ ಆಯಿತು ಭಾವಿಸಿದ್ರೆ ಆ ಇಷ್ಟ ದೇವತೆಯ ಗುಣಗಳು ಇಷ್ಟ ದೇವತೆಯ ಸ್ವಭಾವ ಇದೆಲ್ಲವನ್ನು ಭಾವಿಸ್ತಾ ಇದ್ದರೆ ನಾವು ಕೂಡ ಅದೇ ರೀತಿಯಾಗಿ ನಮಗೂ ಕೂಡ ಅದೇ ರೀತಿಯಾದ ಸ್ವಭಾವ ಬಂದ್ಬಿಡುತ್ತೆ ಅಂತ ರಾಮಕೃಷ್ಣ ಆಶ್ರಮಗಳಲ್ಲಿ ಪೂಜೆ ಮಾಡ್ತಾರೆ ನೀವು ಎಲ್ಲ ನೋಡಿರ್ತೀರ ಅದು ತಂತ್ರಶಾಸ್ತ್ರದ ಪೂಜಾ ವಿಧಾನವನ್ನು ಹೆಚ್ಚು ಅಳವಡಿಸ್ಕೊಂಡಿದ್ದಾರೆ ವೈದಿಕ ಸಂಪ್ರದಾಯದ್ದು ಇದೇ ತಂತ್ರಶಾಸ್ತ್ರದಲ್ಲಿ ಮಂತ್ರ ಕಡಿಮೆ ಭಾವನೆ ಜಾಸ್ತಿ ವೈದಿಕ ಪದ್ಧತಿಯಲ್ಲಿ ಮಂತ್ರಜ್ಗಳು ಜಾಸ್ತಿ ಭಾವನೆ ಇಲ್ಲ ಅಂತಲ್ಲ ಭಾವನೆ ಮಾಡ್ಕೊಳ್ಬೇಕು ತಂತ್ರದಲ್ಲಿ ಕೆಲವು ಮಂತ್ರಗಳು ಹೆಚ್ಚು ಭಾವನೆಗಳು ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಆ ಪೂಜಾ ವಿಧಾನದಲ್ಲಿ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ದೇವರನ್ನು ಪೂಜಿಸಬೇಕಾದ್ರೆ ಯಾವಾಗ ನಮಗೆ ದೇವರನ್ನ ಚೆನ್ನಾಗಿ ಪೂಜಿಸೋಕ್ಕಾಗತ್ತೆ ಅಂದರೆ ಪೂಜೆಗೆ ಅಂತ ಕೂತ್ಕೊಂಡಾಗ ಯಾವಾಗತ್ತೆ ಅಂದರೆ ಸಂಸ್ಕೃತದಲ್ಲಿ ಹೇಳ್ತಾರೆ ದೇವಂ ಭೂತ್ವ ದೇವಂ ಯಜೇತ್ ನೀನು ದೇವರೇ ಆಗಿ ದೇವರನ್ನು ಪೂಜಿಸ್ಬೇಕಾಗಿರುವಂಥದ್ದು ಇಲ್ಲದೆ ಅಂದರೆ ಸರಿಯಾಗಿ ಪೂಜಿಸೋಕ್ಕಾಗಲ್ಲ ನೀನು ದೇವರೇ ಆಗಿ ದೇವರನ್ನು ಪೂಜಿಸ್ಬೇಕು ಅಂತ ಅದೇ ರೀತಿಯಾಗಿ ನಾವು ಇಷ್ಟ ದೇವತೆಯನ್ನು ಚೆನ್ನಾಗಿ ಭಾವಿಸಿ ಭಾವಿಸಿ ಭಾವಿಸಿ ಇಷ್ಟ ದೇವತೆಯ ಸ್ವಭಾವ ನಮ್ಮಲ್ಲಿ ಬಂದಾಗ ನಾವು ನಿಜವಾದ ಅರ್ಥದಲ್ಲಿ ಚೆನ್ನಾಗಿ ಇಷ್ಟ ದೇವತೆ ಮೇಲೆ ಧ್ಯಾನ ಮಾಡೋಕ್ಕಾಗ್ತದೆ ಅಂತ ಆ ಅರ್ಥದಲ್ಲಿ ಪೂಜೆ ಮಾಡಬೇಕಾದ್ರೂ ಅಷ್ಟೆ ನಾವೇ ದೇವರಾದಾಗ ಮಾತ್ರ ದೇವರನ್ನ ಚೆನ್ನಾಗಿ ಪೂಜೆ ಮಾಡೋಕ್ಕಾಗ್ತದೆ ಅಂತಂದರೆ ಆ ಪವಿತ್ರತೆ ಆ ವೈರಾಗ್ಯ ಆ ತ್ಯಾಗ ಆ ವಿವೇಕ ಆ ಶ್ರದ್ಧೆ ಆ ಭಕ್ತಿ ಅದೆಲ್ಲ ನಮ್ಮಲ್ಲಿ ಇದ್ದು ಆಗ ದೇವರನ್ನು ಪೂಜಿಸಬೇಕು ನಿಜವಾದ ಅರ್ಥದಲ್ಲಿ ಅತ್ಯುತ್ಕೃಷ್ಟವಾದಂಥ ಪೂಜೆ ಆಗಿಬಿಡುತ್ತೆ ಅನ್ನೋ ಅರ್ಥದಲ್ಲಿ ಆ ಮಾತನ್ನು ಹೇಳಿದ್ದಾರೆ ಇನ್ನೊಂದು ನಮ್ಮ ನಮ್ಮ ನಮ್ಮ ಜೀವನವನ್ನು ನೋಡಿಕೊಂಡಾಗ ಮನುಷ್ಯ ಜೀವನವನ್ನು ನೋಡಿಕೊಂಡಾಗ ಏನು ದುಃಖ ಕಷ್ಟ ಕಾರ್ಪಣ್ಯಗಳು ಮೇಲು ಏಳು ಕೀಳು ಬೀಳು ಬೇಕಾದಷ್ಟು ಎಲ್ಲ ಇರ್ತದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹೇಳೋದು ಬೀಳೋದು ಕಷ್ಟ ದುಃಖ ಎಷ್ಟೆಲ್ಲ ಬಂದು ಹೋಗ್ತದೆ ಯಾಕೆ ಮನುಷ್ಯನಿಗೆ ಹೀಗೆ ಅಂತಂದರೆ ಪ್ರಾಣಿ ವರ್ಗದಲ್ಲಿ ಏನು ಅನಿಸಲ್ವಲ್ಲ ಅವುಗಳು ಹೇಗೆಂದ್ರೆ ಇದೆಯಲ್ಲ ಅವು ಇರ್ತದೆ ಒಂದಿನ ಸತ್ ಹೋಗ್ಬಿಡ್ತದೆ ಮನುಷ್ಯನಿಗೆ ಮಾತ್ರ ಇಷ್ಟೊಂದು ದುಃಖ ಕಷ್ಟಗಳು ಯಾಕೆಂದರೆ ಮನುಷ್ಯನಿಗೆ ಅದು ದುಃಖ ಕಷ್ಟ ಅಂತ ಗೊತ್ತಾಗಿದೆ ಪ್ರಾಣಿಗಳಿಗೆ ಗೊತ್ತಾಗಿಲ್ಲ ಆ ಬಂಧನ ಅಂತ ಗೊತ್ತಾದಾಗ ಮನುಷ್ಯ ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಂತೆ ಆ ಬಂಧನ ಅಂತಾನೆ ಗೊತ್ತಿಲ್ಲದೆ ಇದ್ದರೆ ಪ್ರಕೃತಿ ವಶರಾಗಿ ಸುಮ್ಮನೆ ಹಾಗೆ ಜೀವಿಸ್ತಾ ಇರೋದು ಆ ರೀತಿಯಾಗಿ ಇದೊಂದು ಬಂಧನ ಇದರಿಂದ ನಾನು ಬಿಡಿಸ್ಕೊಳ್ಬೇಕು ಅನ್ನುವಂಥ ಬುದ್ಧಿ ಇದೆಯಲ್ಲ ಅದು ಮನುಷ್ಯನೊಬ್ಬನಲ್ಲೇ ಇರೋದು ಪ್ರಾಣಿಗಳಲ್ಲದಿಲ್ಲ ಅವನಿಗೆ ಸ್ವಾತಂತ್ರ್ಯ ಸ್ವ ನಾನು ಸ್ವತಂತ್ರವಾಗಿಲ್ಲವಲ್ಲ ಇವುಗಳ ವಶನಾಗಿ ನಾನು ಇದೀನಲ್ಲ ಏನಿದು ಇಷ್ಟೊಂದು ಕಷ್ಟ ಬಂತು ಏನಿದು ಇಷ್ಟೊಂದು ದುಃಖ ಬಂತು ಅಂತ ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇರೋದು ಮನುಷ್ಯ ಒಬ್ಬನಿಗೆ ಅದರಿಂದ ಅನ್ನಿಸ್ತದ ನಮಗೆ ಅಯ್ಯೋ ಈ ಥರ ಇದೆ ನಮ್ಮ ಜೀವನ ಇಷ್ಟೊಂದೆಲ್ಲ ದುಃಖಗಳಿದೆ ಇಷ್ಟೊಂದೆಲ್ಲ ಕಷ್ಟಗಳಿದೆ ಅಂತ ಆದರೂ ಕೂಡ ಇದೆಲ್ಲದ್ರ ಮಧ್ಯೆ ಇದೆಲ್ಲ ಇದೆ ಅಂತ ಅನ್ಕೊಂಡ್ರೂ ಕೂಡ ನಮ್ಮ ಮನುಷ್ಯ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟದುಃಖಗಳಿದೆ ಅಂತ ಅನ್ಕೊಂಡ್ರೂ ಕೂಡ ಮನುಷ್ಯ ಜೀವನದಲ್ಲಿ ಮಾತ್ರ ಇದರಿಂದ ಬಿಡುಗಡೆ ಹೊಂದುವಂಥ ಸಾಮರ್ಥ್ಯ ಇರೋದು ಇನ್ಯಾವ ಪ್ರಾಣಿ ವರ್ಗಕ್ಕೂ ಇಲ್ಲ ಇನ್ನು ಯಾವ ಪ್ರಾಣಿ ಶರೀರಕ್ಕೂ ಇಲ್ಲ ಮನುಷ್ಯ ಶರೀರದಲ್ಲಿ ಮಾತ್ರ ಈ ಎಲ್ಲವನ್ನು ಮೀರಿ ಹೋಗುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಅಡಗಿಸಿ ಇಟ್ಟಿದ್ದಾನೆ ಆದ್ದರಿಂದ ಆ ಬ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯೋದು ಸ್ವತಂತ್ರರಾಗೋದು ಅಂದ್ರೇನು ಆ ಭಗವಂತನ ಸಾಕ್ಷಾತ್ಕಾರ ಅಂದರೆ ನಮ್ಮ ಆಂತರ್ಯದಲ್ಲಿ ನಿಜವಾಗ್ಲೂ ಏನಿದೆ ಅಂತ ಕಂಡುಕೊಳ್ಳುವಂಥ ಅಸತ್ಯವನ್ನು ಕಂಡುಕೊಳ್ಳುವಂಥ ಸಾಮರ್ಥ್ಯ ಇದು ಒಂದೇ ಕಡೆ ಇರೋದು ಭಗವಂತ ಶಕ್ತಿ ಸಾಮರ್ಥ್ಯವನ್ನು ಈ ಮನುಷ್ಯ ಶರೀರದಲ್ಲಿ ಇಟ್ಟಿದ್ದಾನೆ ಹೆಚ್ಚಿನ ಜನ ಉಪಯೋಗಿಸಲ್ಲ ಉಪಯೋಗಿಸಲ್ಲ ಅಂದರೆ ಮಾತ್ರಕ್ಕೆ ಇಲ್ಲ ಅಂತಿಲ್ಲ ಹಂತ ಹಂತವಾಗಿ ಅವರು ಅರಳುತ್ತಾ ಬರ್ತಾರೆ ಇವತ್ತು ಗೊತ್ತಾಗಲಿಲ್ಲ ಅವನಿಗೆ ಈ ಜನ್ಮದಲ್ಲಿ ಗೊತ್ತಾಗಲ್ಲ ಮುಂದೆ ಗೊತ್ತಾಗ್ತದೆ ಹೌದಲ್ಲ ಈ ಥರದಲ್ಲ ಇದೆ ಹೇಗಿದ್ರಿಂದ ಹೊರಗೆ ಬರೋದು ಇದನ್ನೆಲ್ಲ ನಾವು ನೀವು ತಿಳ್ಕೊಂಡ ನಂಗೆ ತಿಳ್ಕೊಂಡಿರಬೇಕಾಗಿಲ್ಲ ಅವನು ಆದರೆ ಆ ವಿಕಾಸ ಹೊಂದು ಮುಂದೆ ಬರುವಂಥ ಸಾಮರ್ಥ್ಯ ಆ ಮನುಷ್ಯ ಶರೀರಕ್ಕಿದೆ ಮನುಷ್ಯನ ಮನಸ್ಸಿಗೆ ಅಂತ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವಂಥ ಸಾಮರ್ಥ್ಯ ಮನುಷ್ಯನ ಮನಸ್ಸಿಗಿದೆ ಅಂತ ಆದ್ರಿಂದ ಈ ಮನುಷ್ಯ ಜೀವನದ ಕುರಿತಾಗಿ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ವಿ ಶುಡ್ ಬಿ ಕೇರ್ಫುಲ್ ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಹೊರಟೋಗ್ಬಿಡ್ತಿದೆ ಐವತ್ತು ಅರುವತ್ತು ಎಂಬತ್ತು ವರ್ಷ ಹೊರಟು ಹೋಗ್ತಿದೆ ಬರೀ ಎಂಬತ್ತು ವರ್ಷ ಹೋಗೋದಲ್ಲ ಜನ್ಮ ಜನ್ಮಗಳೆ ಕಳೆದು ಹೋಗ್ಬಿಡ್ತದೆ ಯಾರು ಎಚ್ಚರವಾಗಿದ್ದಾರೋ ಯಾರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿದ್ದಾರೋ ಅವರು ಆ ಮನುಷ್ಯ ಶರೀರ ಕೊಟ್ಟು ನಮಗೆ ನೀಡುವಂಥ ಸಾಮರ್ಥ್ಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಮುಕ್ತರಾಗೋದಕ್ಕೆ ಅವಕಾಶ ಇದೆ ನಾವು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಹೇಳ್ತೀವಲ್ಲ ಸ್ವಾತಂತ್ರ್ಯದ ಪರಮಾವಧಿ ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಅಂದರೆ ಮುಕ್ತಿ ಎಲ್ಲದರಿಂದ ಮುಕ್ತಿ ಎಲ್ಲ ಬಂಧನಗಳಿಂದ ಮುಕ್ತಿ ಹಾಗಂತ ಹೇಳಿದ್ರೆ ನಾವು ಸತ್ತೋಗ್ಬಿಡ್ತೀವಿ ಅಂತಲ್ಲ ಈ ಶರೀರದಲ್ಲಿ ಕೂಡ ಆ ಮುಕ್ತಿಯನ್ನು ಅನುಭವಿಸುವಂಥ ಜೀವನ್ಮುಕ್ತಿ ಸ್ಥಿತಿ ಅಂತ ಹೇಳ್ತಾರೆ ಅದು ಕೂಡ ನಮಗೆ ಭಗವಂತನ ಕೃಪೆಯಿಂದ ಸಿಗೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಧ್ಯಾನ ಮಾಡೋದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಈ ಮೀರಿ ಹೋಗೋದು ಇಂದ್ರಿಯಗಳ ಹಿಡಿತವನ್ನು ಮನಸ್ಸಿನ ಹಿಡಿತವನ್ನು ಮೀರಿ ಹೋಗೋದಕ್ಕೆ ಏನಪ್ಪ ಒಂದು ಕ್ರಿಯೆ ಪ್ರಕ್ರಿಯೆ ಅಂತ ಹೇಳಿದ್ರೆ ಅದೇ ಧ್ಯಾನ ನಾವು ಒಳಗೆ ಮನಸ್ಸನ್ನು ಕೊಟ್ಟು ಇಂದ್ರಿಯಗಳಿಂದ ಮನಸ್ಸಿನಿಂದ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂಥ ಪ್ರಯತ್ನ ಈ ಧ್ಯಾನ ಅಂಥ ಸಾಮರ್ಥ್ಯ ನಮ್ಮ ಶರೀರ ಮನಸ್ಸಿಗೆ ಇರ್ತದೆ ಆದರೆ ಅದಕ್ಕೆ ಟ್ರೈನಿಂಗ್ ಬೇಕು ಇದೆ ಅಂತ ಹೇಳಿದ್ ಮಾತ್ರಕ್ಕೆ ಕೂತ್ಕೊಂಡಿದ್ದ ತಕ್ಷಣ ಧ್ಯಾನ ಆಗಲ್ಲ ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು ಪ್ರತಿದಿನ ಮಾಡಬೇಕು ತಪ್ಪದೆ ಮಾಡಬೇಕು ಆಗ ಮಾತ್ರ ಈ ರೀತಿ ಆಗೋದಕ್ಕೆ ಸಾಧ್ಯ ಆದರೆ ಇದೆಲ್ಲದರಲ್ಲೂ ಅತ್ಯಂತ ಮುಖ್ಯವಾದದ್ದು ಅಂದರೆ ಕಣ್ಮುಚ್ಕೊಂಡು ಕುಳಿತಾಗ ಧ್ಯಾನಕ್ಕೆ ಧ್ಯಾನಕ್ಕೆ ಕುಳಿತುಕೊಳ್ಳೋರೇ ಕಡಿಮೆ ಎಷ್ಟು ಜನಕ್ಕೆ ಬೇಕಾಗಿದೆ ಬೇಡ ಎಷ್ಟೋ ಜನಕ್ಕೆ ಬೇಡ ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ ಇರಲಿ ಆ ಧ್ಯಾನಕ್ಕೆ ಕುಳಿತುಕೊಂಡಾಗ ಯಾರು ಕೂತ್ಕೋತಾರೋ ಅವರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ನಾವು ಬಾ ಮಾಡಬೇಕಾಗಿದ್ದು ಆ ಇಷ್ಟ ದೇವತೆಯನ್ನು ಕುರಿತಾಗಿ ಸರಿಯಾದ ರೀತಿಯಲ್ಲಿ ಭಾವಿಸುವಂಥದ್ದು ಅದೇ ಧ್ಯಾನ ಈ ಧ್ಯಾನ ಅಂತ ಹೇಳುವಂಥದ್ದು ಮುಂದೆ ಈ ಭಾವನೆ ತೀವ್ರ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಅದು ಧ್ಯಾನ ಅಂತ ಅನ್ನಿಸ್ಕೊಳ್ತದೆ ಸರಿಯಾಗಿರಬೇಕು ಮತ್ತು ಅದು ತೀವ್ರವಾಗಿರಬೇಕು ಅದು ಧ್ಯಾನವಾಗುತ್ತೆ ಹೀಗೆ ಇಷ್ಟ ದೇವತೆ ಮೇಲೆ ಧ್ಯಾನ ಮಾಡಿದ್ದೇ ಆದರೆ ಶ್ರೀರಾಮಕೃಷ್ಣ ಹೇಳಿದಾಗೆ ಇಷ್ಟ ದೇವತೆಯ ಸ್ವಭಾವ ನಮಗೂ ಬಂದ್ಬಿಡ್ತದೆ ನಾವು ಕೂಡ ಆತ್ಮಸ್ವರೂಪಿಗಳು ನಾನು ಕೂಡ ಮುಕ್ತ ಎನ್ನುವಂಥ ಭಾವನೆ ಕೊನೆಗದ ಭಾವನೆ ಹೋಗಿ ಅನುಭವ ಆಗಿಬಿಡ್ತದೆ ಭಾವನೆಯಿಂದ ಅನುಭವ ಇಷ್ಟು ವಿಚಾರವನ್ನು ತಿಳಿಸಿ ನಾವೀಗ ಧ್ಯಾನಕ್ಕೆ ಮುಂದುವರಿಯೋಣ ಹಂತ ಹಂತವಾಗಿ ಯಾವ ರೀತಿಯಾಗಿ ಮಾಡಬಹುದು ಅಂತ ಸೂಚನೆನ್ನ ಕೊಡತಾ ಹೋಗ್ತೀನಿ ಅದರಂತೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಧ್ಯಾನ ಅಂತ ಹೇಳಿದ್ರೆ ಆಸನ ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳುವಂಥದ್ದು ನೇರವಾಗಿ ಕುಳಿತುಕೊಳ್ಳಿ ಬೆನ್ನು ಮತ್ತು ಕತ್ತು ನೇರವಾಗಿರಲಿ ಎಡ ಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟು ಅದನ್ನು ನಿಮ್ಮ ಮುಂದೆ ಕಾಲುಗಳ ಮೇಲೆ ಇಟ್ಕೊಳ್ಬಹುದು ಕಣ್ಣುಗಳನ್ನು ಮುಚ್ಚಿ ಶರೀರದ ಯಾವ ಭಾಗದಲ್ಲೂ ಬಿಗಿ ಬೇಡ ಆರಾಮಾಗಿ ಕುಳಿತುಕೊಳ್ಳಿ ಅಂದರೆ ಸ್ಥಿರವಾಗಿರಿ ಅಲಗಾಡಬಾರ್ದು ಜೊತೆಗೆ ಆರಾಮಾಗೋ ಇರಬೇಕೆಲ್ಲೋ ಬಿಗಿ ಇರಬಾರ್ದು ಇದರ ಜೊತೆಗೆ ಉಸಿರಾಟ ಒಂದು ಸ್ವಲ್ಪ ದೀರ್ಘವಾಗಿ ಶಾಂತವಾಗಿ ನಿಯಮಿತವಾಗಿ ರಿಥಮಿಕ್ ಡೀಪ್ ಉಸಿರಾಟ ಆ ರೀತಿ ಇರುವ ಹಾಗೆ ನೋಡ್ಕೊಳ್ಳಿ ಉಸಿರಾಟದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಏರುಪೇರು ಬೇಡ ಸಹಜವಾಗಿರಲಿ ಸ್ವಲ್ಪ ದೀರ್ಘವಾಗಿರಲಿ ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಇನ್ನೊಂದು ಅಂಶ ನಾವು ಆನಂದ ಸ್ವರೂಪಿಯಾದಂಥ ಇಷ್ಟ ದೇವತೆಯನ್ನು ಧ್ಯಾನಿಸೋದಕ್ಕೆ ಹೊರಟಿದ್ದೀವಿ ಆದ್ದರಿಂದ ಎಷ್ಟೇ ಕಷ್ಟಗಳಿದ್ದರೂ ಇತಿಮಿತಿಗಳಿದ್ದರೂ ನಾವು ಆನಂದದಿಂದಲೇ ಮುಂದುವರಿಯೋಣ ಧ್ಯಾನ ಎನ್ನುವಂಥದ್ದು ಆನಂದವಾಗಿ ನಡಿಬೇಕು ಸಂತೋಷದಿಂದ ಮಾಡುವಂತಾಗಬೇಕು ಅದು ಕಷ್ಟ ಇದೆ ಧ್ಯಾನ ಆದರೂ ನಾವು ಸಂತೋಷದಿಂದ ಮುಂದುವರೆದಾಗ ಆ ಕಷ್ಟಗಳೆಲ್ಲ ಬೇಗ ಬೇಗ ಹೊರಟೋಗಿಬಿಡ್ತಿದೆ ಜೊತೆಗೆ ನಮ್ಮ ಇಷ್ಟ ದೇವತೆ ಪರಮಾತ್ಮನ ಸಹಾಯವನ್ನು ತೆಗೆದುಕೊಳ್ಳೇಬೇಕು ಅದನ್ನು ಕೂಡ ತೆಗೆದುಕೊಳ್ಳೋಣ ಮುಖ ಪ್ರಸನ್ನವಾಗಿರಲಿ ಇಷ್ಟ ದೇವತೆಯ ಸ್ವಭಾವ ಇದೆಲ್ಲ ಆ ಆನಂದಮಯಿ ಆನಂದ ಸ್ವರೂಪಿಯಾದಂಥ ಇಷ್ಟ ದೇವತೆಯನ್ನು ಧ್ಯಾನ ಮಾಡೋದಕ್ಕೆ ಹೊರಟಿದ್ದೀವಿ ಆ ಮುಖದಲ್ಲೂ ಕೂಡ ಅದು ಪ್ರತಿಬಿಂಬಿಸ್ಲಿ ಸಂತೋಷವಾಗಿ ಹೋಗೋಣ ಕಷ್ಟ ಇದ್ದರೂ ಕೂಡ ಸಂತೋಷವಾಗಿ ಎದುರಿಸೋಣ ಈ ರೀತಿ ಬೇಗ ಪ್ರಗತಿ ಹೊಂದೋದಕ್ಕೆ ಸಾಧ್ಯವಾಗ್ತದೆ ವೇಗವಾಗಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯವಾಗ್ತದೆ ಎರಡನೇ ಹಂತದಲ್ಲಿ ನಾವು ಓಂಕಾರವನ್ನು ಉಚ್ಚರಿಸೋಣ ಧ್ಯಾನಕ್ಕೆ ಸರಿಯಾಗಿ ಮನಸ್ಸನ್ನು ಅಣಿಗೊಳಿಸ್ಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಇಷ್ಟದೇವತೆಯ ಕುರಿತಾದ ಸ್ತೋತ್ರವನ್ನ ಭಜನೆಯನ್ನು ಹೇಳ್ಕೊಳ್ತಾ ಮನಸ್ಸನ್ನು ತಯಾರುಗೊಳಿಸ್ಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಆದರೆ ಇಲ್ಲಿ ನಾವು ಬರಿ ಓಂಕಾರವನ್ನೇ ಉಚ್ಚಾರ ಮಾಡ್ತಾ ಮನಸ್ಸನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಓಂಕಾರವು ಕೂಡ ಸಾಮಾನ್ಯವಾದಂಥ ಶಬ್ದ ಅಲ್ಲ ಎಲ್ಲ ಶಬ್ದಗಳ ಮೂಲ ರೂಪ ಓಂಕಾರ ಅದು ಪರಮಾತ್ಮನ ಶಬ್ದ ಸಂಕೇತ ಈ ಪರಮಾತ್ಮ ಅವ್ಯಕ್ತ ಅಂದರೆ ನಮಗೆ ಗೊತ್ತಾಗ್ತಿಲ್ಲ ನಮ್ಮ ಇಂದ್ರಿಯಗಳಿಗೂ ಗೊತ್ತಾಗಲ್ಲ ಮನಸ್ಸಿಗೂ ಗೊತ್ತಾಗಲ್ಲ ಆದರೆ ಶಬ್ದ ರೂಪದಲ್ಲಿ ವ್ಯಕ್ತನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿದ್ರೆ ಅದೇ ಓಂಕಾರ ನಾವು ಉಚ್ಚರಿಸುವಂಥ ಓಂಕಾರವು ಕೂಡ ಬಹಳ ಸ್ಥೂಲವಾದದ್ದು ಆ ಸೂಕ್ಷ್ಮ ರೂಪ ರೂಪದ ಓಂಕಾರದಲ್ಲಿ ಪರಮಾತ್ಮಾತ್ಮ ಅಥವಾ ನಿಮ್ಮ ಇಷ್ಟ ದೇವತೆ ವ್ಯಕ್ತವಾಗಿದ್ದಾನೆ ಆ ಓಂಕಾರವನ್ನು ಉಚ್ಚರಿಸ್ತಾ ಓಂಕಾರದ ಕುರಿತಾಗಿ ಭಾವಿಸ್ತಾ ನಾವು ಈ ಎರಡನೇ ಹಂತದಲ್ಲಿ ಭಾಗವಹಿಸೋಣ ಓಂಕಾರವನ್ನು ಮೊದಲು ಆಲಿಸಿ ನಂತರ ನೀವೆಲ್ಲರೂ ಒಟ್ಟಿಗೆ ಉಚ್ಚರಿಸುವಿರಂತೆ ಆದರೆ ಓಂಕಾರವನ್ನು ಆಲಿಸುವಾಗ ಉಚ್ಚರಿಸುವಾಗ ಓಂಕಾರದ ಕುರಿತಾಗಿ ಭಾವಿಸಬೇಕು ಓಂಕಾರ ಪರಮಾತ್ಮನ ಶಬ್ದ ಸಂಕೇತ ಅತ್ಯಂತ ಪವಿತ್ರವಾದಂಥ ಶಬ್ದ ಅಥವಾ ಅದೊಂದು ಮಂತ್ರ ಅಂತಲೇ ಹೇಳಬೇಕು ಆ ಓಂಕಾರದ ಪವಿತ್ರ ಸ್ಪಂದನ ಓಂಕಾರವನ್ನು ಉಚ್ಚರಿಸುವಾಗ ಆಲಿಸುವಾಗ ಉಂಟಾಗುವುದ ಉಂಟಾಗುವಂಥ ಸ್ಪಂದನ ವೈಬ್ರೇಷನ್ಸ್ ನನ್ನ ಶರೀರ ಇಂದ್ರಿಯ ಮನಸ್ಸುಗಳನ್ನೆಲ್ಲ ಸ್ಪರ್ಶಿಸ್ತಾ ಇದೆ ತನ್ಮೂಲಕ ಅವುಗಳೆಲ್ಲ ಪವಿತ್ರವಾಗ್ತಾ ಅಂತ ಭಾವಿಸುತ್ತ ಓಂಕಾರವನ್ನು ಆಲಿಸೋಣ ಉಚ್ಚರಿಸೋಣ ಹೇಳ್ಕೊಟ್ಟ್ಮೇಲೆ ಹೇಳಿ ಓ ಮುಂದಿನ ಹಂತದಲ್ಲಿ ಶಾಂತಿಗಾಗಿ ಪ್ರಾರ್ಥಿಸೋಣ ವಿಶ್ವದ ಸಕಲ ಜೀವಿಗಳು ಶಾಂತಿ ತೃಪ್ತಿ ಆನಂದಗಳಿಂದ ಇರಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸೋಣ ಭಾವಿಸೋಣ ಈ ರೀತಿಯ ಪ್ರಾರ್ಥನೆಯಿಂದ ನಮ್ಮ ಮನಸ್ಸು ಬುದ್ಧಿ ಬುದ್ಧಿವಿಕಾಸವಾಗ್ತದೆ ವಿಕಾಸವಾದಂಥ ಮನಸ್ಸು ಅದು ಶಾಂತ ಮನಸ್ಸು ಅಂತಹ ಮನಸ್ಸು ಧ್ಯಾನಕ್ಕೆ ಯೋಗ್ಯವಾದದ್ದು ಆದ್ದರಿಂದ ಸಕಲ ಜೀವಿಗಳ ಶಾಂತಿಗಾಗಿ ಪ್ರಾರ್ಥಿಸೋಣ ಸೂಚನೆಯನ್ನು ಅನುಸರಿಸಿ ಪ್ರಾರ್ಥಿಸಿ ಪೂರ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಉತ್ತರ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ದಕ್ಷಿಣ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಊರ್ಧ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಕೆಳ ದಿಶೆಯಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಹೀಗೆ ಶಾಂತಿ ತೃಪ್ತಿ ಆನಂದ ಇವುಗಳೇ ತುಂಬಿಕೊಂಡಿರಲಿ ಿನ ಹಂತದಲ್ಲಿ ನಮ್ಮ ಧ್ಯಾನ ಧ್ಯಭ್ಯಾಸ ಮತ್ತು ಧ್ಯಾನ ಜೀವನ ಯಶಸ್ವಿಯಾಗಲಿ ಎಂದು ಸಕಲ ದೇವದೇವಿಯರ ಇತರ ಎಲ್ಲ ಮಹಾಮಹಿಮರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ನಾವು ಧ್ಯಾನಕ್ಕೆ ಮುಂದುವರಿಯೋಣ ಮತ್ತೊಮ್ಮೆ ಸೂಚನೆಯನ್ನು ಅನುಸರಿಸಿ ಪ್ರಾರ್ಥಿಸಿಕೊಳ್ಳಿ ವಿಶ್ವದ ಸಕಲ ದೇವದೇವಿಯರಿಗೆ ನಮಸ್ಕಾರ ಅವರೆಲ್ಲರ ಕೃಪಾಶೀರ್ವಾದ ನಮ್ಮ ಮೇಲಿರಲಿ ವಿಶ್ವದ ಸಕಲ ಅವತಾರ ಪುರುಷರಿಗೆ ನಮಸ್ಕಾರ ಅವರೆಲ್ಲರ ಕೃಪಾಶೀರ್ವಾದ ನಮ್ಮ ಮೇಲಿರಲಿ ಸಕಲ ಜ್ಞಾನಿಗಳಿಗೆ ನಮಸ್ಕಾರ ಸಕಲ ಯೋಗಿಗಳಿಗೆ ನಮಸ್ಕಾರ ಸಕಲ ಭಕ್ತರಿಗೆ ನಮಸ್ಕಾರ ಸಕಲ ಸಾಧು ಸಂತರಿಗೆ ನಮಸ್ಕಾರ ಇವರೆಲ್ಲರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಈಗ ಧ್ಯಾನಕ್ಕೆ ಮುಂದುವರಿಯೋಣ ನಿಮ್ಮ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಇಷ್ಟ ದೇವತೆ ಮೇಲೆ ಧ್ಯಾನ ಮಾಡಬೇಕು ಅಂತರಂಗವನ್ನು ಪ್ರವೇಶ ಮಾಡೋಣ ಇದೆಯ ಮಧ್ಯಭಾಗ ಅಲ್ಲಿ ಒಳಗಡೆ ಪ್ರವೇಶ ಮಾಡಿ ಅದು ಅನಂತವಾದ ಆಕಾಶ ಹೃದಯ ಆಕಾಶ ಅಥವಾ ಹೃದಯ ಪದ್ಮ ಅಂತ ಹೆಸರೋದಕ್ಕೆ ಇಷ್ಟ ದೇವತೆ ವಾಸಿಸುವಂಥ ಸ್ಥಳ ಅದು ಇಷ್ಟ ದೇವತೆ ಅನಂತ ಇನ್ಫೈನೈಟ್ ಆದ್ದರಿಂದ ನಿಮ್ಮ ಹೃದಯಾಕಾಶವು ಕೂಡ ಅನಂತವಾದದ್ದು ಇಷ್ಟ ದೇವತೆ ಜ್ಯೋತಿರ್ಮಯ ಆದ್ದರಿಂದ ಹೃದಯಾಕಾಶವು ಕೂಡ ಪ್ರಕಾಶಮಾನ ಅಲ್ಲಿ ನಿಮ್ಮ ಇಷ್ಟ ದೇವತೆ ವಾಸಿಸಿರುವುದನ್ನು ನೋಡಿ ಇಷ್ಟ ದೇವತೆಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳಿ ಸುಖಾಸನದಲ್ಲಿ ಇಷ್ಟದೇವತೆಯ ಎದುರಾಗಿ ಕುಳಿತುಕೊಳ್ಳಿ ನಿಮ್ಮ ಒಳ ಕಣ್ಣುಗಳಿಂದ ಇಷ್ಟ ದೇವತೆಯನ್ನು ದರ್ಶನ ಮಾಡಿ ಪಾದದಿಂದ ಶಿರಿದವರೆಗೆ ದರ್ಶನ ಮಾಡಿ ಇಷ್ಟ ದೇವತೆ ಆನಂದಮಯ ಜ್ಯೋತಿರ್ಮಯ ಮುಖಕಮಲವನ್ನು ದರ್ಶನ ಮಾಡಿ ತೇಜೋಮಯ ಮಂದಸ್ಮಿತ ಆನಂದಮಯ ಮುಖಮಂಡಲ ಒಳ ಕಣ್ಣುಗಳಿಂದ ಇಷ್ಟ ದೇವತೆಯನ್ನು ಹೀಗೆ ದರ್ಶನ ಮಾಡ್ತಾಯಿರಿ ನಿಮ್ಮ ಒಳ ಕಿವಿಗಳಿಂದ ಇಷ್ಟ ದೇವತೆಯ ವಾಣಿಯನ್ನು ಆಲಿಸೋದಕ್ಕೆ ಖಾತರರಾಗಿರಿ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಇಷ್ಟ ದೇವತೆ ನಿಮ್ಮನ್ನು ಕುರಿತಾಗಿ ಮಾತನಾಡಬಹುದು ಮಾರ್ಗದರ್ಶನ ನೀಡಬಹುದು ಉಪದೇಶ ಕೊಡಬಹುದು ಮನಸ್ಸಿನಲ್ಲಿ ಇಷ್ಟ ದೇವತೆಯ ದಿವ್ಯ ಗುಣಗಳನ್ನು ಭಾವಿಸೋಣ ಇಷ್ಟ ದೇವತೆ ಅನಂತ ಕಲ್ಯಾಣ ಗುಣಗಳ ಸಾಗರ ಅಂದರೆ ಸಕಲ ದಿವ್ಯ ಗುಣಗಳು ಕೂಡ ಇಷ್ಟ ದೇವತೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ವ್ಯಕ್ತವಾಗಿದೆ ಆದರೂ ನಾವು ನಾಲ್ಕು ದಿವ್ಯ ಗುಣಗಳನ್ನು ವಿಶೇಷವಾಗಿ ಭಾವಿಸೋಣ ಮೊದಲನೇದು ಇಷ್ಟ ದೇವತೆ ಸರ್ವಶಕ್ತ ಏನನ್ನಬೇಕಾದ್ರೂ ಮಾಡಬಲ್ಲ ಇದು ನಾವು ಭಾವಿಸಲು ಬೇಕು ನೆನಪಿಟ್ಟಿರಬೇಕು ಇಷ್ಟ ದೇವತೆ ಸರ್ವಶಕ್ತ ಸರ್ವಜ್ಞ ಕೂಡ ಪ್ರತಿಯೊಂದು ಜೀವಿಯ ಭೂತವರ್ತಮಾನ ಭವಿಷ್ಯತ್ ವಿಚಾರಗಳನ್ನು ಏಕಕಾಲದಲ್ಲಿ ತಿಳಿದಿದ್ದಾನೆ ಸರ್ವಜ್ಞ ನನ್ನ ಕುರಿತಾಗಿಯೂ ಕೂಡ ಇಷ್ಟ ದೇವತೆಗೆ ಎಲ್ಲ ಗೊತ್ತಿದೆ ಇಷ್ಟ ದೇವತೆ ಸರ್ವವ್ಯಾಪಿ ಸಮಸ್ತ ಬ್ರಹ್ಮಾಂಡವನ್ನು ಒಂದಿಷ್ಟು ಬಿಡದೆ ವ್ಯಾಪಿಸ್ಕೊಂಡಿದ್ದಾನೆ ಚೈತನ್ಯ ರೂಪದಿಂದ ವ್ಯಾಪಿಸ್ಕೊಂಡಿದಾನೆ. ಜಡ ವಸ್ತುಗಳಲ್ಲೂ ಇದ್ದಾನೆ ಚೇತನ ವಸ್ತುಗಳಲ್ಲೂ ಇದ್ದಾನೆ ಪ್ರತಿಯೊಂದು ಜೀವಿಯ ಅಂತರ್ಯಾಮಿಯಾಗಿ ವಿಶೇಷವಾಗಿಯೂ ಕೂಡ ವ್ಯಕ್ತವಾಗ್ತಾ ಇದ್ದಾನೆ ಎಲ್ಲೆಡೆ ಇದ್ದಾನೆ ಪ್ರತಿಯೊಂದು ಜೀವಿಯ ಅಂತರಂಗದಲ್ಲಿ ಅಂತರ್ಯಾಮಿಯಾಗಿ ವಿಶೇಷವಾಗಿ ವ್ಯಕ್ತವಾಗ್ತಾಯಿದ್ದಾನೆ ಸರ್ವವ್ಯಾಪಿ ಮತ್ತು ಪರಮಕರುಣಾಮಯ ಇಷ್ಟದೇವತೆ ಪರಮಕರುಣಾಮಯ ನಮ್ಮ ಎಲ್ಲ ಲೋಪದೋಷಗಳನ್ನು ಕರ್ಮಗಳನ್ನು ಕರ್ಮಫಲಗಳನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡಬಲ್ಲ ಪಾಪಕರ್ಮಗಳನ್ನು ನಾಶ ಮಾಡಿಬಿಡಬಲ್ಲ ತನ್ಮೂಲಕ ನಮ್ಮನ್ನು ಪವಿತ್ರರನ್ನಾಗಿಸಿ ಶ್ರದ್ಧೆ ಭಕ್ತಿ ವಿವೇಕಗಳನ್ನು ದಯಪಾಲಿಸಬಲ್ಲ ಪರಮಕರುಣಾಮಯ ಹೀಗೆ ನಿಮ್ಮ ಒಳ ಇಷ್ಟ ದೇವತೆಯನ್ನು ದರ್ಶನ ಮಾಡ್ತಾ ಒಳ ಅವನ ವಾಣಿಯನ್ನು ಆಲಿಸೋದಕ್ಕೆ ಕಾತರರಾಗಿ ಮನಸ್ಸಿನಲ್ಲಿ ಈ ನಾಲ್ಕು ದಿವ್ಯ ಗುಣಗಳನ್ನು ಭಾವಿಸುತ್ತಾ ಇಷ್ಟ ದೇವತೆ ಮೇಲೆ ಧ್ಯಾನ ಮಾಡೋಣ ಈಗ ಮತ್ತೊಮ್ಮೆ ಇಷ್ಟದೇವತೆಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಧ್ಯಾನಕ್ರಿಯೆಯ ಫಲವನ್ನೆಲ್ಲ ಇಷ್ಟದೇವತೆಯ ಪಾದಪದ್ಮಗಳಲ್ಲಿ ಸಮರ್ಪಿಸಿಬಿಡಿ ಇನ್ನೂ ಹೆಚ್ಚಿನ ಶ್ರದ್ಧೆ ಭಕ್ತಿ ನಿಷ್ಠೆ ಇವುಗಳಿಗಾಗಿ ಪ್ರಾರ್ಥಿಸಿಕೊಳ್ಳಿ ನಿಧಾನವಾಗಿ ಎದ್ದು ಹೊರಕ್ಕೆ ಬನ್ನಿ ಒಲ್ಲದ ಮನಸ್ಸಿನಿಂದ ಹೊರಗಡೆ ಬರ್ತಾ ಇದ್ದೀರಿ ಹೊರಗಡೆ ಬಂದ ನಂತರವೂ ಕೂಡ ಇಷ್ಟ ದೇವತೆಯ ಸಾನ್ನಿಧ್ಯದಲ್ಲಿ ನೀವು ಅನುಭವಿಸಿದಂಥ ಶಾಂತಿ ಆನಂದಗಳನ್ನು ಹಾಗೆ ಭಾವಿಸ್ತಾ ಇರಿ ನೆನ್ಪು ಮಾಡ್ಕೊಳ್ತಾಯಿರಿ ಪ್ರಾರ್ಥನೆಯೊಂದಿಗೆ ಮುಕ್ತಾಯಗೊಳಿಸೋಣ ಹೇಳ್ಕೊಟ್ ಮೇಲೆ ಹೇಳಿ ಅಸೋ ಮ ಸಗಮಯ ಓ ಅಸೋ ಮ ಸಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯೃ್ಯೋರ್ಮ ಅಮೃತಂಗ ಶಾಂತ ಶಾಂತ ಶಾಂತಿ ಶಾಂತ ಶಾಂತ ಶಾಂತಿ ಹರಿ ಓ ತತ್ಸರಕೃಷ್ಣಾರ್ಪಣಮಸ್ತು ಶ್ರೀರಾಮರ್ಣಮಸ್ತು ಧ್ಯಾನಕ್ರಿಯೆ ಮುಗಿದ ನಂತರವೂ ಕೂಡ ಕೆಲವು ನಿಮಿಷಗಳ ಕಾಲ ಹಾಗೆ ಕುಳಿತುಕೊಂಡಿರಬೇಕು ಅಂತ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ ಧ್ಯಾನದ ಸಮಯದಲ್ಲಿ ಯಾವ ಒಂದು ಮನಸ್ಸಿನ ಉನ್ನತ ಸ್ಥಿತಿ ದೊರೀಬೇಕಾಗಿತ್ತೋ ಎಷ್ಟೋ ಬಾರಿ ಧ್ಯಾನದ ಕೊನೆಯಲ್ಲಿ ಕೆಲವೊಮ್ಮೆ ಧ್ಯಾನ ಮುಗಿದ ನಂತರ ಆ ಮನಸ್ಥಿತಿ ತಯಾರಾಗ್ತಾ ಇರ್ತದೆ ಆದ್ದರಿಂದ ಕೆಲವು ನಿಮಿಷಗಳ ಕಾಲ ಹಾಗೆ ಕುಳಿತುಕೊಳ್ಳೋದ್ರ ಮೂಲಕ ಆ ಸ್ಥಿತಿ ಪೂರ್ಣ ತಯಾರಾಗೋದಕ್ಕೆ ನಾವು ಅನ್ವ್ ಮಾಡಿಕೊಟ್ಟಾಗತ್ತೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು ಕೈ ಕಾಲುಗಳನ್ನ ಬೇಕಿದ್ರೆ ಸಡ್ಲ ಮಾಡ್ಕೊಳ್ಳಿ ಜಯ ರಾಮಕೃಷ್ಣ